ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ನಾನು ಇಷ್ಟದಿಂದ ಆಶ್ರಯಕ್ಕಾಗಿ ಹೋದ ಸಂಸ್ಕೃತ ವಿಶ್ವಾಂಸ ವಿದ್ವಾಂಸರುಗಳಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಂಡವರು ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ನನಗೆ ಅವರಲ್ಲಿ ಇಷ್ಟು ಸಲಿಗೆ ಮತ್ತಾವ ವಿದ್ವಾಂಸರಲ್ಲೂ ಇರಲಿಲ್ಲ ಮೊದಲಿಂದ ಅವರು ನನ್ನನ್ನು ತಮ್ಮ ತಮ್ಮವನ್ನೆಂಬಂತೆ ಕಂಡು ವಾತ್ರೆ ತೋರಿದರು ನಾನು ಅವರ ಬಳಿ ಹೋಗುವುದಕ್ಕೆ ಮುಂಚೆ ಅವರ ವಿಷಯದಲ್ಲಿ ಗೌರವ ಬುದ್ಧಿಯುಳ್ಳವನಾಗಿದ್ದೆ ಕಾರಣಗಳು ಎರಡು ವಿದ್ಯಾರಣ್ಯ ಮುನಿಗಳ ಪಂಚದಶಿ ಗ್ರಂಥವನ್ನು ಡಾಕ್ಟರ್ ಎಂ ಶ್ರೀನಿವಾಸರಾಯರು ಕೆ ಎ ಕೃಷ್ಣಸ್ವಾಮಿ ಅಯ್ಯರ್ ಅವರು ಸೇರಿ ಇಂಗ್ಲಿಷಿಗೆ ಭಾಷಾಂತರ ಮಾಡಿ ಪ್ರಕಟಿಸಿದ್ದರು ಆ ಕಾರ್ಯದಲ್ಲಿ ಅವರು ತಮಗೆ ವಿದ್ವಾನ್ ಶಂಕರಶಾಸ್ತ್ರಿಗಳವರಿಂದ ಬಹು ಸಹಾಯ ದೊರೆಯಿತೆಂದು ಕೃತಜ್ಞತೆ ಹೇಳಿದ್ದಾರೆ ಇದನ್ನು ನಾನು ಕೃಷ್ಣಸ್ವಾಮಿ ಅಯ್ಯರವರಲ್ಲಿ ಪ್ರಸ್ತಾವಿಸಿದಾಗ ಅವರು ಶಂಕರಶಾಸ್ತ್ರಿಗಳವರ ಮನಸು ಎಷ್ಟು ನೂತನ ಭಾವಗ್ರಹಿಯಾದದ್ದು ಪ್ರಕೃತ ಪ್ರಪಂಚದ ಬುದ್ಧಿಗತಿಯನ್ನು ಹೇಗೆ ಸಹಾನುಭೂತಿಯಿಂದ ಗ್ರಹಿಸಬಲ್ಲರು ಎಂಬುದನ್ನು ಹೇಳಿದ್ದರು ಹೀಗೆ ನನಗೆ ಶಂಕರಶಾಸ್ತ್ರಿಗಳ ವಿಷಯದಲ್ಲಿ ತುಂಬ ಕುತೂಹಲ ಉಂಟಾಗಿತ್ತು ಆಗ ಚಾಮರಾಜಪೇಟೆಯಲ್ಲಿ ಶ್ರೀರಾಮೇಶ್ವರ ದೇವಸ್ಥಾನದ ಪ್ರತಿಷ್ಠೆಯಾದ ಹೊಸತು ಸಂಜೆ ಅಲ್ಲಿ ದೀಪಾರಾಧನೆಯಾಗುತ್ತಿತ್ತು ಆ ವೇಳೆಯಲ್ಲಿ ಎಲ್ಲರೂ ವೇಳೆಗೆ ಅಲ್ಲಿ ಅರ್ಚಕರು ಚೂರ್ಣಿಕಾಮವಧಾರಯ್ಯ ಸ್ತೋತ್ರ ಪಾಠವಧಾರಯ್ಯ ಎಂದು ಹೇಳಿದಾಗ ಇಬ್ಬರು ಜೊತೆಗೂಡಿ ಶ್ಲೋಕ ಹೇಳುತ್ತಿದ್ದರು ನಾನು ಅಲ್ಲಿಗೆ ಮೊದಲು ನಾನು ಅಲ್ಲಿ ಮೊದಲು ಕೇಳಿದ ಶ್ಲೋಕ ಸಾನಂದು ನಂದಿ ಹಸ್ತಾತ್ ಅದನ್ನು ಹೇಳಿ ನನಗೆ ವಾಸ್ತವವಾಗಿ ರೋಮಾಂಚನವಾಯಿತು ಹೀಗೆ ಶ್ಲೋಕ ಹೇಳುವವರಿಂದಿರುತ್ತಾರೆಯೇ ಎಂದುಕೊಂಡೆ ಆ ಇಬ್ಬರು ಮಹನೀಯರು ಅಣ್ಣ ತಮ್ಮಂದಿರಾದ ಶಂಕರಶಾಸ್ತ್ರಿಗಳು ರಾಮಶೇಷಶಾಸ್ತ್ರಿಗಳು ನಾನು ಶಂಕರಶಾಸ್ತ್ರಿಗಳವರಲ್ಲಿ ಅತ್ಯಂತ ಆದರವುಳ್ಳವನಾದದಕ್ಕೆ ಕೈ ಕೆ ಅದು ಒಂದು ಕಾರಣ ಪ್ರವಚನ ವ್ಯಾಖ್ಯಾನ ಶ್ಲೋಕ ಹೇಳಿದಂತೆಯೇ ಆ ಅಣ್ಣ ಪುರಾಣ ಹೇಳುತ್ತಿದ್ದದ್ದು ಉಂಟು ರಾಮೇಶ್ವರ ದೇವಸ್ಥಾನದಲ್ಲಿ ಭಾಗವತ ಪುರಾಣ ನಡೆಯಿತು ರಾಮೇಶ ರಾಮಶೇಷಶಾಸ್ತ್ರಿಗಳು ಓದುವರು ಶಂಕರಶಾಸ್ತ್ರಿಗಳು ವ್ಯಾಖ್ಯಾನ ಮಾಡುವರು ಒಂದು ದಿನ ಕೃಷ್ಣಾವತಾರ ಘಟ್ಟದಲ್ಲಿ ಏಕಾಯೋ ಸೌ ದ್ವಿಫಲಸ್ತಿ ಮೂಲ ಚತುರಸ ಪಂಚಿಷಷ್ಟ ಸಪ್ತಾಷ್ಟಕ್ಷೋ ದಶ ಚೋದ ಚೋದ್ವಿಗೋಹ್ಯಾಕ್ಷೇಕ ಎಾ ಸತ ಪ್ರಸೂತಿ ತ್ವ ಸನ್ಮಗನುಗ್ರಹಸ ತ್ ಮಾಯೆಯ ಸಂವೃತ್ತ ಚೇಸ್ತ್ವಾಂ ಪಶ್ಯಂತಿ ನಾನಿಪಶ್ಚಿತೋ ಈ ಪದ್ಯವನ್ನು ಪದ್ಯವನ್ನು ರಾಮಶೇಷ ಶಾಸ್ತ್ರಿಗಳು ರಾಗವಿನ್ಯಾಸದಿಂದ ಓದಿದ್ದು ನನಗೆ ಚೆನ್ನಾಗಿ ನೆನಪಿದೆ ಅದಕ್ಕಿಂತ ನನ್ನ ಮನಸ್ಸಿನ ಮೇಲೆ ಹೆಚ್ಚಾಗಿ ಪರಿಣಾಮ ಮಾಡಿದ್ದು ಶಂಕರಶಾಸ್ತ್ರಿಗಳ ವ್ಯಾಖ್ಯಾನ ಕರಿ ವೈಖ್ಯಾನ ವ್ಯಾಖ್ಯಾನ ವೈಖರಿ ಶಾಸ್ತ್ರಿಗಳವರು ಪದಪದವನ್ನು ಬಿಡಿಸಿ ಅದರ ಅಭಿಪ್ರಾಯಕ್ಕೆ ಸಂವಾದಿಯಾದ ಉಪನಿಷ್ವಾಕ್ಯಗಳನ್ನು ಉದಾಹರಿಸಿ ಶಾಸ್ತ್ರದಿಂದಲೂ ಯುಕ್ತಿಯಿಂದಲೂ ತತ್ವ ಪ್ರತಿಪಾದನೆ ಮಾಡಿದರು ಅದರಲ್ಲಿ ಪಶ್ಯಂತಿ ನಾನಾ ನ ಪ್ಲಸ್ ವಿಪಶ್ಚಿತ ಎಂದು ಪಶ್ಯಂತಿ ನಾನಾ ಪ್ಲಸ್ ನವಿಪಿತ ಎಂದು ವಾಕ್ಯ ವಿಭಜನೆಯ ರೀತಿಯನ್ನು ವಿವರಿಸಿ ಎರಡು ಅರ್ಥವೈಶಿಷ್ಟ್ಯಗಳನ್ನು ಸ್ಪಷ್ಟಪಡಿಸಿದರು ಆ ಶೈಲಿ ಅರ್ಥ ವಿವರಣೆಯ ಧೋರಣೆ ಹೃದಯದಲ್ಲಿದ್ದ ನಿಶ್ಚಯದ ಪ್ರಸ್ಫೂರ್ತಿ ಇವು ನನಗೆ ಅದ್ಭುತವೆನಿಸಿತು ಆಗಿನ ಇಂಥ ಸಭೆಗಳಲ್ಲಿ ವಿದ್ವಜನ ಬಹುಜನ ಇರುತ್ತಿದ್ದರು ಕಡೂರು ವೆಂಕಟಸುಬ್ಬಯ್ಯನವರು ಅಮೃತ ಮಹಲ್ತಿಮ್ಮಪ್ಪಯ್ಯನವರು ಚೌಬಿನೆ ಸುಬ್ಬರಾಯರು ಆನಗೊಂಡಹಳ್ಳಿ ಸುಬ್ಬಣ್ಣನವರು ಇವರೇ ಮೊದಲಾದ ಬಹುಮಂದಿ ಗಣ್ಯ ಜನರು ಸಂಜೆ ಸಂಜೆಯು ಉತ್ಸಾಹದಿಂದ ಬಂದು ಸೇರುತ್ತಿದ್ದರು ಈ ಸಭೆಗಳಲ್ಲಿ ಮಹಾವಿದ್ವಾಂಸರಾದ ಚಪ್ಪಲ್ಲಿ ವಿಶ್ವೇಶ್ವರಶಾಸ್ತ್ರಿಗಳು ಹರಿಯಪ್ಪಾಚಾರ್ಯರು ಮೊದಲಾದವರು ಇರುತ್ತಿದ್ದರು ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಯೋಧ್ಯ ಪುರವರ್ಣನೆಯಲ್ಲಿ ಅಲ್ಲಿಯ ಜನರನ್ನು ಸಮಾಜೋತ್ಸವ ಶಾಲಿನ ಎಂದು ಒಂದು ಸಲವಲ್ಲ ಎರಡು ಸಲವಲ್ಲ ನಾಲ್ಕಾರು ಸಲ ಪ್ರಶಂಸೆ ಮಾಡಿದ್ದಾರೆ ಆ ಸಮಾಜೋತ್ಸವವೆಂಬುದು ಕಣ್ಣಿಗೆ ಕಾಣುತ್ತಿದ್ದ ಕಾಲ ನಾನು ಮೇಲೆ ಹೇಳುತ್ತಿರುವುದು ಸತ್ಸಂಗ ಶಂಕರಶಾಸ್ತ್ರಿಗಳವರು ಬಹುಕಾಲ ಬೆಂಗಳೂರು ಕಂಟೋನ್ಮೆಂಟಿನ ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣಸ್ವಾಮಿ ಮೊದಲಿ ಯಾರ ಹೈಸ್ಕೂಲಿನಲ್ಲಿ ಸಂಸ್ಕೃತ ಬೋಧಕರಾಗಿದ್ದರು ಆ ಕಾಲದಲ್ಲಿ ಸೀತಾರಾಮಶಾಸ್ತ್ರಿಗಳೆಂಬುವರು ಅದೇ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿದ್ದರು ಮತ್ತು ನನ್ನ ಪೂಜ್ಯ ಬಂಧುವಾದ ಮೊಟ್ಟನಹಳ್ಳಿ ವೆಂಕಪ್ಪಯ್ಯನವರು ಇಂಗ್ಲಿಷ್ ಉಪಾಧ್ಯಾಯರಾಗಿದ್ದರು ಆಗ ನಾನು ಬಹುಮಟ್ಟಿಗೆ ನಿರುದ್ಯೋಗಿಯಾಗಿದ್ದ ಕಾರಣದಿಂದ ಮಧ್ಯಾಹ್ನ ನಾಲ್ಕು ಗಂಟೆಯ ವೇಳೆಗೆ ಚಾಮರಾಜ ಚಾಮರಾಜಪೇಟೆಯಿಂದ ಮೇಲೆ ಹೇಳಿದ ಹೈಸ್ಕೂಲ್ಗೆ ಹೋಗಿ ಅಲ್ಲಿ ಆ ಮೂವರು ಹಿರಿಯರನ್ನು ಕಂಡು ಅವರೊಡನೆ ಸಿಟಿಗೆ ಹಿಂದಿರುಗುತ್ತಿದ್ದೆ ಆಗ ದಾರಿ ನಡೆಯುವಾಗ ನಮ್ಮ ನಾಲ್ವರ ಮಾತುಕತೆಗಳು ಸಂತೋಷದಿಂದ ಸಾಗುತ್ತಿದ್ದವು ಕಬ್ಬನ್ ಪಾರ್ಕಿಗೆ ಬಂದಾಗ ಮ್ಯೂಸಿಯಂನ ಹಿಂದುಗಡೆ ಸಾಲು ವಿಸ್ತಾರವಾಗಿ ತಂಪಾಗಿರುತ್ತಿದ್ದವು ನಾವು ಆ ನೆರಳಿನಲ್ಲಿ ಒಂದೆರಡು ಗಿಡಿಗೆ ಕುಳಿತು ಕಾವ್ಯಾಲಾಪದಿಂದಲೂ ಅಲ್ಪ ಸ್ವಲ್ಪ ಗಾನದಿಂದಲೂ ಆಯಸ ಪರಿಹಾರ ಮಾಡಿಕೊಳ್ಳುತ್ತಿದ್ದೆವು ವೆಂಕಪ್ಪಯ್ಯ ಸಂಗೀತ ಅಭ್ಯಾಸಿ ಎಂದು ಬೇರೆ ಕಡೆ ಹೇಳಿದ್ದೇನೆ ಈ ಕಾರಣದಿಂದ ಆತನಿಗೂ ಶಂಕರಶಾಸ್ತ್ರಿಗಳಿಗೂ ತುಂಬ ಹೊಂದಾಣಿಕೆ ವೆಂಕಪ್ಪಯ್ಯ ಯಾವುದಾದರೊಂದು ರಾಗ ಎತ್ತುವರು ಶಂಕರಶಾಸ್ತ್ರಿಗಳು ಒಂದು ಪದ್ಯವನ್ನೆತ್ತುವರು ಇಬ್ಬರೂ ಸೇರಿ ಅದನ್ನು ಹಾಡುವರು ಆಮೇಲೆ ಅರ್ಥವಿಚಾರ ಇದರಲ್ಲಿ ಸೀತಾರಾಮ ಶಾಸ್ತ್ರಿಗಳು ಸೇರುವರು ತಕರಾರು ಕಾವೇರುವುದು ವೆಂಕಪ್ಪಯ್ಯ ಇಂಗ್ಲಿಷಿನಿಂದ ಒಂದೆರಡು ಉದಾಹರಣೆ ಕೊಡುವರು ತಟಕ್ಕನೆ ಸಂಜೆಯಾಯಿತೆಂದು ಎಲ್ಲರಿಗೂ ಜ್ಞಾಪಕ ಬರುವುದು ನಾವು ನಾಲ್ವರು ನಡೆದು ನಮ್ಮ ನಮ್ಮ ಹೋಗುತ್ತಿದ್ದೆವು ಹೀಗೆ ನಡೆದದ್ದು ಒಂದು ದಿನವಲ್ಲ ಒಂದು ತಿಂಗಳಲ್ಲ ಎರಡು ಮೂರು ವರ್ಷಗಳು ಆ ಪೈಕಿ ಈಗ ಮೂವರೂ ಇಲ್ಲ ಸಾಹಿತ್ಯ ರಚನೆ ಶಂಕರಶಾಸ್ತ್ರಿಗಳು ಗದ್ಯ ಪದ್ಯ ರಚನಾ ಸಾಮರ್ಥ್ಯವಿದ್ದವರು ಆದರೂ ಅವರು ಯಾವ ಗ್ರಂಥವನ್ನು ಬರೆದಿಲ್ಲ ಬರೆಯಬೇಕೆಂಬ ಪ್ರವೃತ್ತಿಯೂ ಇದ್ದಂತೆ ನನಗೆ ತೋರಲಿಲ್ಲ ಸಾಮಾನ್ಯವಾಗಿ ನಮ್ಮ ಆ ಕಾಲದ ವಿದ್ವಾಂಸರೆಲ್ಲ ಗ್ರಂಥ ಲೇಖನ ಗಳಿಳಿಗೆ ಸಿಕ್ಕಿರಲಿಲ್ಲ ವಿಶ್ವೇಶ್ವರ್ಯ ಶಾಸ್ತ್ರಿಗಳು ಒಂದು ಪದ್ಯವನ್ನು ಆದರೂ ನನಗೆ ತಿಳಿದಿಲ್ಲ ಚಿಕ್ಕವರಿಗೆ ಚಪಲ ಬಂದಾಗ ಏನಾದರೂ ಬರೆದು ಅದನ್ನು ತೋರಿಸಿದರೆ ಸಂತೋಷಪಟ್ಟು ಅಷ್ಟೇ ಬಿಡುತ್ತಿದ್ದರು ಮಹಾ ಮಹೋಪಾಧ್ಯಾಯ ವಿದ್ಯಾನಿಧಿ ವಿರೂಪಾಕ್ಷಯ ವಿರೂಪಾಕ್ಷಯ ಶಾಸ್ತ್ರಿಗಳು ಅಷ್ಟು ದೊಡ್ಡ ದಿಗ್ಗಂ ದಿಗ್ಗಂತಿ ಪಂಡಿತರೆಂದು ಹೆಸರುವಾಸಿಯಾಗಿದ್ದರೂ ಗ್ರಂಥ ಲೇಖನ ಕಾರ್ಯಕ್ಕೆ ಕೈ ಹಾಕಿದ್ದವರೆಲ್ಲ ಆ ಜನಕ್ಕೆ ಸಾಮಾನ್ಯವಾಗಿ ಆ ತಾವು ಶಾಸ್ತ್ರವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಅದನ್ನು ಚೆನ್ನಾಗಿ ತಿಳಿಯ ಹೇಳುವುದು ಇಷ್ಟು ಮಾಡಿದರೆ ತಮ್ಮ ಕೆಲಸ ಮುಗಿಯಿತು ಎಂದು ಅವರು ಭಾವಿಸಿದ್ದರು ಶಂಕರಶಾಸ್ತ್ರಿಗಳು ಕೊಂಚ ಕೊಂಚ ಪದ್ಯ ರಚನೆ ಮಾಡುತ್ತಿದ್ದುದುಂಟು ಅದು ಶಾಖಾಯ ವಾಸವಣಾಯ ವಾಸ ಪೇಟಿಯ ಪುಸ್ತಕದಂಗಳವರಿಗೆ ಕೆಲವು ನಾಟಕಗಳನ್ನು ಬರೆದುಕೊಟ್ಟಿದ್ದರು ಸಾನಂದ ಗಣೇಶ ಇಂದ್ರ ಪಾಂಡವ ವಿಜಯ ಇತ್ಯಾದಿ ಇವುಗಳನ್ನು ಮಹಾಗ್ರಂಥಗಳೆಂದು ಅವರೇನು ತಿಳಿದುಕೊಂಡಿರಲಿಲ್ಲ ಒಂದು ಸಾರಿ ನಾನು ಈ ಗ್ರಂಥಗಳನ್ನು ಕೊಂಚ ಲಘುವಾಗಿ ಹಾಸ್ಯ ಮಾಡಿದಾಗ ಅವರು ಅಡಿಗೆ ಮನೆಯಲ್ಲಿ ಒಳೆ ಉರಿಯಬೇಕಲ್ಲಯ್ಯ ನಿನಗೆ ಬೇಕಾದರೆ ಇನ್ನೂ ಒಂದೆರಡು ಬರೆದು ಕೊಡುತ್ತೇನೆ ಏನು ನಷ್ಟ ಎಂದರು ಈ ಲೇಖನದಿಂದ ಅವರಿಗೆ ಬರುತ್ತಿದ್ದುದು ಐದು ಹತ್ತು ರೂಪಾಯಿಯಷ್ಟೇ ಕಾವ್ಯ ಶೈಲಿ ಸಂಸ್ಕೃತದಲ್ಲಿ ಸಂ ಶಂಕರಶಾಸ್ತ್ರಿಗಳದ್ದು ಒಳ್ಳೆಯ ಕಾವ್ಯ ಶೈಲಿ ಶಬ್ದಾಲಂಕಾರ ಅರ್ಥಾಲಂಕಾರಗಳೆರಡು ಅವರಿಗೆ ವಿಧೇಯವಾಗಿದ್ದವು ಶ್ರೀಮದ್ ತರ ವಿವಾಹ ಸಮಯದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆದಿದ್ದರು ಶ್ರೀಮದ್ ಯುವರಾಜರ ವಿವಾಹ ಸಮಯದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆದಿದ್ದರು ಅವುಗಳಲ್ಲಿ ಒಂದು ನನ್ನ ಪರಿಷದಿಯಂ ಧಾರ್ಮಿಕ ಜನ ಗೋ ಸಕ್ಷತ್ರ ಸಮಾನಯ ಸುಧರ್ಮ ಸ ಜನ ಗೋತ್ರ ಬಿತ್ ಸ ನಕ್ಷತ್ರ ಇದು ಶಬ್ದಾಲಂಕಾರ ಇದಕ್ಕೆ ಪ್ರತಿಫಲ ಶಾಲ ಜೋಡಿ ಮೊದಲಾದ ಕಿ ಕಿಲ್ಲತ್ತು ಶೃಂಗೇರಿ ಜಗದ್ಗುರುಗಳು ಬೆಂಗಳೂರಿಗೆ ದಯಾಡಿಸಿದಾಗ ಸುಮಾರು ಇಪ್ಪತ್ತು ಇಪ್ಪತ್ತ ಪದ್ಯಗಳ ಮಾಲಿಕೆಯನ್ನು ಗುರುಚರಣದಲ್ಲಿ ಸಮರ್ಪಿಸಿದರು ಆ ಪದ್ಯಗಳ ಶೈಲಿ ಪ್ರೌಢವಾದದ್ದು ಅದನ್ನು ಮಹಾಸಭೆಯಲ್ಲಿ ಶಾಸ್ತ್ರಿಗಳವರು ಓದಿದಾಗ ನಾನು ಅವರ ಬಳಿಯಲ್ಲಿಯೇ ನಿಂತಿದ್ದೆ ಒಂದು ಪದ್ಯವನ್ನು ಓದಿ ಮುಗಿಸಿದಾಗ ಸನ್ನಿಧಾನದಲ್ಲಿದ್ದ ಯಾರೋ ಒಬ್ಬರು ಬಹುಶಃ ಶ್ರೀಕಂಠ ಶಾಸ್ತ್ರಿಗಳು ಇನ್ನೊಂದು ಸಾರಿ ಅದನ್ನು ಓದಿ ಎಂದರು ಸ್ವಾಮಿಗಳವರು ಚೆನ್ನಾಗಿದೆಯಲ್ಲ ಎಂದರು ಶಾಸ್ತ್ರಿಗಳವರು ಮತ್ತೊಮ್ಮೆ ಆ ಪದ್ಯವನ್ನು ಓದಿದರು ಅದನ್ನು ಕೇಳಿದವರು ಸೊಗಸಾಗಿದೆ ಎಂದರು ನನ್ನ ಜ್ಞಾಪಕದಲ್ಲಿ ನಿಂತಿರುವುದು ಒಂದು ಪದ್ಯ ತೀರ್ಥೇನ ತೀರ್ಥಕೋಶಃ ಖ್ಯಾಪಿನ ದೃಷ್ಟೋನ ಶ್ರುತೋಪಿಮಯ ಲೋಕ ಗುರುದತ್ತ ತೀರ್ಥ ಭವಾಪ್ತಿ ತೀರ್ಥಂ ವಿಲೀಯತೆ ಚಿತ್ರಂ ಇನ್ನೊಂದು ಪದ್ಯ ಒಂದೆರಡು ಪದ್ಯದ ಒಂದೆರಡು ಪದಗಳು ಜ್ಞಾಪಕದಲ್ಲಿದೆ ಚಿನ್ಮೂರ್ತಿ ರಾಸಾದಿತ ಪುಣ್ಯ ಕೀರ್ತಿ ಯಶಾಂತಮೂರ್ತಿ ಸ್ತಪಸಾ ಪ್ರಪೂರ್ತಿ ಇಂಥದ್ದು ಅವರ ಶಬ್ದಾಲಂಕಾರ ಶಂಕರಶಾಸ್ತ್ರಿಗಳು ಲಘು ಪ್ರಿಯರು. ಅವರ ಪಕ್ಕದ ಮನೆಯ ಚನ್ನರಾಯ ಪಟ್ಟಣದ ವೆಂಕಟರಮಣಯ್ಯನವರು ಕೃಷ್ಣಾಚಾರ್ಯರೆಂಬುವರನ್ನು ಕೊಂಚ ಲೇವಡಿ ಅವರಿಬ್ಬರು ಸಂಸ್ಕೃತ ವಿದ್ವಾಂಸರುಗಳೇ ಮುಂಗೋಪಿಗಳಾಗಿದ್ದರಿಂದ ಬೇಗ ಕೆರಳುವರು ಶಾಸ್ತ್ರಿಗಳು ಕೊಂಚನಕ್ಕೂ ಅವರನ್ನು ಸಮಾಧಾನಪಡಿಸುವರು ವೆಂಕಟರಮಣಯ್ಯನವರು ಯಾವುದೋ ಒಂದು ಸಾರ್ವಜನಿಕ ಸಂದರ್ಭದಲ್ಲಿ ಕನ್ನಡದಲ್ಲಿ ಕೆಲವು ಪ್ರಶಂಸಾ ಪತ್ತೆಗಳನ್ನು ಬರೆದಿದ್ದರು ಅದರ ಒಂದು ಚರಣ ಹೀಗೆ ಮುದ್ದಿಮಾದವ ಮಂತ್ರಿ ಚೋತನದೋಳ್ ಪುಟ್ಟಣ್ಣ ಸತ್ಕೋಕಿಲಂ ಶಂಕರಶಾಸ್ತ್ರಿಗಳು ಇದನ್ನು ಬಾಯಿಯಿಂದ ನುಡಿದು ವೆಂಕಟರಮಣಯ್ಯನವರನ್ನು ಚಡಿಸುವರು ಆತ ಮುಖವನ್ನು ಮುಳ್ಳುಮಾಡಿಕೊಳ್ಳುವರು ಶಾಸ್ತ್ರಿಗಳು ಸಮಾಧಾನ ಪಡಿಸಿ ನಗಿಸುವರು ಕೃಷ್ಣಾಚಾರ್ಯರಿಗೆ ಬಲ್ಲೋಕಾಚಾರ್ಯರೆಂದು ಹೆಸರಿಟ್ಟಿದ್ದರು ಇದೆಲ್ಲ ಬರೆಯ ವಿನೋದ ಶಂಕರಶಾಸ್ತ್ರಿಗಳಿಗೆ ಯಾರಲ್ಲಿಯೂ ದ್ವೇಷವಿರಲಿಲ್ಲ ಅವರನ್ನು ಯಾರು ದ್ವೇಷಿಸಿದವರಿಲ್ಲ ಅವರನ್ನು ಬಲ್ಲವರೆಲ್ಲ ಅವರಲ್ಲಿ ನಯವಿನಯ ಭಕ್ತಿಗಳನ್ನು ಮನಸಾರ ತೋರಿಸುತ್ತಿದ್ದರು ಶಂಕರಶಾಸ್ತ್ರಿಗಳು ತಿರುಕೊಂಡಾಗ ತಿರಿಕೊಂಡಾಗ ಒಂಬೈನೂರ ಹನ್ನೆರಡು ಹದಿಮೂರು ವಾರ್ಧಕ್ಯಕ್ಕೆ ಬಂದಿರಲಿಲ್ಲ ಅವರ ಹಿರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಆಕೆ ಆರೇಳು ವರ್ಷದವರೆಂದು ನನ್ನ ಜ್ಞಾಪಕ